ಗೋವಿಂದ ಗೋವಿಂದ ಪುರಂದರ ಒಂದೇ ಪುರಂದರ ನಮ್ಮ ಅಜ್ಞಾನ ಈ ದೇಹ ಸ್ಥೂಲ ದೇಹ ಲಿಂಗ ದೇಹವೆಂಬ ಪುರವನ್ನೇ ನಾಶ ಮಾಡಿ ಮೋಕ್ಷ ಕೊಡುವವನು ಆದ್ದರಿಂದ ಪುರಂದರ ಪುರವನ್ನ ನಾಶ ಮಾಡುವ ಇನ್ನು ಅನೇಕ ವಿಧವಾದ ತ್ರಿಪುರಾದಿಗಳನ್ನ ನಾಶ ಮಾಡಿದವರು ರುದ್ರದೇವರ ಮೂಲಕವಾಗಿ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತಪಾದ ಸ್ಕಂದೆ ಸ್ಕಂದ್ರೆ ಸನತ್ ಕುಮಾರನೇ ಸ್ಕಂದನ ಅವತಾರ ಸ್ಕಂದ ಸ್ಕಂದನಿಂದ ಅವರ ಅವತಾರರಾದ ಸನಸ್ಕುಮಾರರಿಂದ ಸನಂದನರಿಂದ ವಂದಿತವಾದ ಪಾದವುಳ್ಳವನು ಅಥವಾ ಸ್ಕಂದನೆ ಸನಂದನ ಸದೃಶವಾದ ನಂದನ ಮಗನಾಗಿ ಉಳ್ಳವನು ರುದ್ರ ಅವನಿಂದ ವಂದಿತವಾದ ಪಾದವುಳ್ಳವನು ಪರಮಾತ್ಮ